ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದೆ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಹಲವು ಬಗೆಯಲ್ಲಿ ನಿರ್ಮಿಸುವ ಅಂತ ನಾನಾ ರೂಪದಿಂದ ಜಗತ್ತಿನ ನಿರ್ಮಾಣವನ್ನು ಮಾಡ್ತಾನೆ ಅಂತ ವ್ಯಾಪ್ತಿ ಸಂಧಿಯಲ್ಲಿ ತಿಳಿಸಿ ಅರ್ಥಾತ್ ಎಲ್ಲರೊಳಗೆ ಬಿಂಬ ರೂಪದಿಂದ ಭಗವಂತ ಇದ್ದು ಬಹುವಿಧವಾಗಿರ್ತಕ್ಕಂಥ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ನಿಶ್ಚಲನ ತಾನಾಗಿದ್ದು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾಲದಲ್ಲೂ ಕೂಡ ಪರಮಾತ್ಮ ನಿಶ್ಚಲನ ತಾನಾಗಿದ್ದು ಅಂತ ಈಗ ಆ ಭಗವಂತನ ಬಹುರೂಪ ಮಾತುಗಳ ವೈಭವ ಹೇಗಿದೆ ಅನ್ನೋದಕ್ಕೆ ಒಂದು ನಟ ಪುರುಷನ ಕೊಟ್ಟು ಪರಮಾತ್ಮನ ವೈಭವವನ್ನು ಇಲ್ಲಿ ತಿಳಿಸ್ತಾರೆ ವೇಷ ಜನರ ಪ್ರಮೋಷ ಗೈಸುವ ನಟ ದೋಷ ಲೋಕದಳು ಬಹುರೂಪ ಮಾತಿನಲಿ ತೋಶಿಸುವ ನವರವರ ಮನದ ಅಭಿಲಾಷಗಳ ಪೂರೈಸುತ್ತನು ದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ ಪರಮಾತ್ಮ ಲೋಕದಳು ಬಹುರೂಪ ಬಹು ಅಂತ ಇಲ್ಲಿ ಬಹು ರೂಪ ಅಂಥೇಳಿದ್ರೆ ಭಗವಂತನಿಗೆ ಅನಂತ ರೂಪಗಳು ವಿಶ್ವಾದಿ ವಿಶ್ವತೈದು ಸಹ ಪ್ರಾಜ್ಞೆ ಎಂಟು ರೂಪಗಳು ದಶಾವತಾರಗಳು ಸಹಸ್ರ ರೂಪಾತ್ಮನೆ ಅಂತ ಸಾವಿರ ರೂಪಗಳು ಅಥವಾ ಅನಿರುದ್ಧಾದಿ ವ್ಯೂಹ ರೂಪಗಳ ಇದು ಹೀಗೆ ಯಾವ ರೂಪ ತಗೋಬೇಕು ಅಂತ ಆದರೆ ಈ ಯಾವ ರೂಪಗಳು ಅಲ್ಲ ಅವತಾರ ರೂಪಗಳಲ್ಲ ಎಲ್ಲ ಜೀವರೊಳಗೆ ಬಿಂಬ ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ ಅಲ್ಲಿ ಬಹು ಅಂತ ಬಹು ಚಿತ್ರ ಜಗತ್ ಬಹುದಾ ಕರ್ನಾಥ ಪರಶಕ್ತಿರ ಗುಣ ಪರಮ ಅಂತ ಚಿತ್ರ ವೈಚಿತ್ರದಿಂದ ಕೂಡಿರ್ತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿ ಆ ಎಲ್ಲ ವಸ್ತು ವ್ಯಕ್ತಿಗಳೊಳಗೆ ಭಗವಂತ ಪರಿಪೂರ್ಣ ವ್ಯಾಪ್ತನಾಗಿದ್ದಾನೆ ಚೇತನರಲ್ಲಿ ಬಿಂಬ ರೂಪದಿಂದ ಜಡದಲ್ಲಿ ಅಣು ಅಣು ಕಣದಲ್ಲಿಯೂ ಕೂಡ ಅಣೋರಣೀಯ ಮಹತೋಮಹೀಯನಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಆ ರೂಪವನ್ನು ತಗೋಬೇಕು ಎಲ್ಲ ಚೇತನರೊಳಗೆ ಪರಮಾತ್ಮ ವ್ಯಾಪ್ತನಾಗಿರ್ತಕ್ಕಂಥವನು ಪರಮಚೇತನ ಚೇತನ ಚೇತನ ಅಚೇತನ ವಿಲಕ್ಷಣನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ತಿಳ್ಕೊಂಡ್ವಿ ಹೀಗೆ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದು ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತಾನೋದಿನ ಆಯಾ ಜೀವರ ಅಪೇಕ್ಷೆಯನ್ನು ಪೂರೈಕೆ ಮಾಡ್ತಾನೆ ಭಗವಂತ ಆಯಾ ಜೀವನ ಸ್ವರೂಪಯೋಗ್ಯತೆಯಂತೆ ಅಷ್ಟಾದರೂ ಕೂಡ ಭಗವಂತ ನಿರ್ಲಿಪ್ತನಾಗಿರ್ತಕ್ಕಂಥವ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಹೇಗೆ ಅವರ ಅಭಿಲಾಷೆಗಳನ್ನು ಪೂರೈಸ್ತಾನೆ ಅಂತಂದರೆ ವೇಷಭಾಷೆಗಳಿಂದ ಅಂತ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ನಟ ಪುರುಷ ಅಂದರೆ ಒಂದು ನಾಟಕದಲ್ಲಿರ್ತಕ್ಕಂಥ ಒಬ್ಬ ಪಾತ್ರಧಾರಿಯ ಚಿತ್ರಣವನ್ನು ಕೊಡ್ತಾರೆ ನಾಟಕದಲ್ಲಿ ಪ್ರೇಕ್ಷ ಪ್ರೇಕ್ಷಕರನ್ನು ಮನರಂಜನೆ ಮಾಡಬೇಕು ಅವ್ರನ್ನ ಸಂತೋಷಪಡಿಸ್ಬೇಕು ಅಂಥೇಳಿ ಒಳ್ಳೆ ಅಭಿನಯವನ್ನು ಮಾಡ್ತಾನೆ ನಟ ಪುರುಷ ಅಂದರೆ ಆ ಪಾತ್ರಧಾರಿಯಾಗಿರ್ತಕ್ಕಂಥವನು ಅಭಿನಯ ಅಂದರೆ ಕೇವಲ ಕಣ್ಣು ಕೈಕಾಲುಗಳು ಅಥವಾ ಆಂಗಿಕ ಚಲನೆ ಅನ್ನೋದಲ್ಲ ಅದೊಂದು ಅದೊಂದು ರೀತಿಯಾಗಿರ್ತಕ್ಕಂಥ ಅಭಿನಯ ಹೌದು ಬರೀ ಅಷ್ಟೇ ಅಲ್ಲ ಅದಕ್ಕೆ ಆಂಗಿಕ ಅಭಿನಯ ಅಂತ ಕರೆಯೋದು ಇನ್ನೊಂದು ರೀತಿಯಾಗಿ ಆಹಾರ ಆಯಾ ಪಾತ್ರಕ್ಕೆ ತಕ್ಕಂಥ ವೇಷಭೂಷಣಗಳನ್ನು ತೊಡುವಂಥದ್ದು ರಾಮನ ವೇಷ ಆದಾಗ ಒಂದು ರೀತಿಯಾಗಿ ಕೃಷ್ಣನ ವೇಷ ಆದಾಗ ಇನ್ನೊಂದು ರೀತಿ ಪರಶುರಾಮನ ವೇಷ ಹಾಕ್ಕೊಂಡಾಗ ಇನ್ನೊಂದು ರೀತಿ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಪಾತ್ರಕ್ಕೆ ತಕ್ಕಂಥ ವೇಷಭೂಷಣಗಳನ್ನು ತೊಡ್ತಕ್ಕಂಥದ್ದು ಅದಕ್ಕೆ ಆಹಾರ್ಯ ಅಭಿನಯ ಅಂತ ಕರೆಯೋಣ ಇನ್ನೊಂದು ಹಾವ ಭಾವ ಅಂತ ಹೇಳ್ತೀವಲ್ಲ ಹಾಗೆ ಆಯಾ ಭಾವಗಳಿಗೆ ಪಾತ್ರಕ್ಕೆ ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಅನುಗುಣವಾಗಿರ್ತಕ್ಕಂಥ ರಸವತ್ತಾಗಿರ್ತಕ್ಕಂಥ ಸಂಭಾಷಣೆಯನ್ನು ನಡೆಸೋದು ಅದಕ್ಕೆ ವಾಚಿಕ ಅಭಿನಯ ಅಂತ ಅದಕ್ಕೆ ಉದಾಹರಣೆ ಅಂತಂದರೆ ಶ್ರೀರಾಮಚಂದ್ರನ ಪಾತ್ರ ಮಾಡಬೇಕು ಅಂತಾದರೆ ಅವನು ಮೇಘಶ್ಯಾಮಲ ವರ್ಣನಾಗಿರ್ತಕ್ಕಂಥವನು ವಲ್ಕಲ ಜಟ ಧನುರ್ಬಾಣಗಳನ್ನೆಲ್ಲ ಧಾರಣೆ ಮಾಡಿದರೂ ಕೂಡ ಹಾ ಸೀತೆ ಅಂಥೇಳಿ ಅಂದರೆ ತನಗೆ ದುಃಖ ಆಗಿದೆ ಅನ್ನೋಂತ ವಿಲಾಪನ ಮಾಡಬೇಕು ಸೀತಾನ್ವೇಷಣೆಯನ್ನು ನಿಜವಾಗಲೂ ಸೀತೆಯನ್ನು ಕಳ್ಕೊಂಡಿದ್ರೆ ಯಾವ ರೀತಿಯಾಗಿ ದುಃಖಪಟ್ಟು ಅದನ್ನು ಅವಳನ್ನು ಹುಡುಕ್ಲಿಕ್ಕೆ ಪ್ರಯತ್ನಿಸ್ತಾನೋ ಆ ರೀತಿಯಾಗಿ ಪಾತ್ರದ ಪ್ರವೇಶ ಮಾಡಿ ಪರಕಾಯ ಪ್ರವೇಶ ಮಾಡಿದಂತೆ ಆ ರೀತಿಯಾಗಿ ಅಭಿನಯವನ್ನು ಮಾಡಬೇಕು ಆಗ ದುಃಖ ರೋಮಾಂಚನ ಮೈ ನಡ್ಕ ಆಗೋದು ಈ ರೀತಿ ನಾನಾ ರೀತಿಯಾಗಿರ್ತಕ್ಕಂಥ ಸಾತ್ವಿಕ ಹಾವಭಾವವನ್ನು ತೋರ್ತಕ್ಕಂಥ ಅಭಿನಯ ಅಂತ ಇದಕ್ಕೆ ಸಾತ್ವಿಕ ಅಭಿನಯ ಅಂತ ಕರೆಯೋದು ಇಲ್ಲಿ ವೇಷಭಾಷೆಗಳಿಂದ ಅಂದರೆ ವೇಷ ಅಂತ ಹೇಳಿದ್ರೆ ಆಹಾರ ಅಭಿನಯ ಅಂತ ಹೇಳಿದ್ವಲ್ಲ ಅಂದರೆ ಆಯಾ ಪಾತ್ರಕ್ಕೆ ತಕ್ಕಂತ ವೇಷಭೂಷಣಗಳನ್ನು ಧಾರಣೆ ಮಾಡತಕ್ಕಂಥದ್ದು ಭಾಷೆ ಅಂದರೆ ವಾಚಿಕ ಅಭಿನಯ ಆ ಪಾತ್ರಕ್ಕೆ ತಕ್ಕಂತ ಸಂಭಾಷಣೆ ನಿಜವಾಗ್ಲೂ ಆ ಪಾತ್ರ ಅಂತ ತಿಳ್ಕೊಳ್ಳದೆ ಉದಾಹರಣೆಗೆ ಶ್ರೀರಾಮಚಂದ್ರನ ಪಾತ್ರವನ್ನು ಧಾರಣೆ ಮಾಡಿರ್ತಕ್ಕಂಥವನು ಮಾತುಗಳನ್ನು ಅವನ ಶೈಲಿಯನ್ನು ನೋಡಿದರೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಎದುರುಗಿದ್ದು ನಮಗೆ ಆ ರಾಮಾಯಣದ ಎಲ್ಲ ಪ್ರಸಂಗಗಳನ್ನು ಪ್ರತ್ಯಕ್ಷವಾಗಿ ತೋರ್ತಾ ಇದ್ದಾನೆ ಅಂತ ಪ್ರೇಕ್ಷಕನಿಗೆ ಮನಸ್ಸಿಗೆ ಬರಬೇಕು ಆ ರೀತಿಯಾಗಿ ಮಾಡತಕ್ಕಂಥ ಅಭಿನಯ ಅದೇ ರೀತಿಯಾಗಿ ಉಳಿದ ಎಲ್ಲ ಆಂಗಿಕ ಚಲನೆಗಳು ಅಂದರೆ ನವರಸಗಳ ಶೃಂಗಾರ ಭರಿತವಾಗಿರ್ತಕ್ಕಂಥ ಅಭಿವ್ಯಕ್ತಿ ಆಗಬೇಕು ವೀರರಸ ಶೃಂಗಾರ ರಸ ಹೀಗೆ ಎಲ್ಲವನ್ನು ಮಾಡಿ ಅಭಿನಯದ ಮೂಲಕ ತೋರಿಸ್ತಕ್ಕಂಥದ್ದು ನಾಟಕದಲ್ಲಿ ಆ ಪಾತ್ರಧಾರಿಗೆ ಪ್ರೇಕ್ಷಕನಿಗೆ ಸಂತೋಷಪಡಿಸೋದಷ್ಟೇ ಉದ್ದೇಶ ಆಗಿರುತ್ತೆ ವಾಚಿಕ ಅಭಿನಯನ ಮಾಡ್ತಕ್ಕಂಥವನು ಪಾತ್ರಗಳಿಗೆ ಭಾವ ತುಂಬಿ ರಸವತ್ತಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕು ಸಾತ್ವಿಕ ಅಭಿನಯ ಮಾಡ್ತಕ್ಕಂಥವನು ಶೃಂಗಾರ ವೀರ ಮೊದಲಾಗಿರ್ತಕ್ಕಂಥ ನವರಸಗಳನ್ನು ತುಂಬಿ ಅಭಿನಯ ಮಾಡಬೇಕು ಆಗ ಅವನಿಗೆ ಪ್ರೇಕ್ಷಕನಿಗೆ ಮನರಂಜನೆ ಅನ್ನೋದಾಗತ್ತೆ ಆಹಾರ ಪಾತ್ರಕ್ಕೆ ಸರಿ ವೇಷಭೂಷಣಗಳನ್ನು ಧಾರಣೆ ಮಾಡಬೇಕು ಅಂತ ಆ ವೇಷಭೂಷಣದಿಂದನೇ ಈತ ಇಂತಹ ಪಾತ್ರ ಮಾಡ್ತೀಯಾನೆ ಅಂತ ಆ ಪ್ರೇಕ್ಷಕನಿಗೆ ಗೊತ್ತಾಗಬೇಕು ಮತ್ತು ಅದರಲ್ಲಿ ಎಂಥ ತಾದಾತ್ಮ್ಯತೆ ಏನು ಇದೆ ಅನ್ನೋದನ್ನು ನೋಡಿದಾಗ ಆ ಪ್ರೇಕ್ಷಕನಿಗೆ ಅದರಿಂದ ಸಂತೋಷ ಆಗತ್ತೆ ಆ ರೀತಿಯಾಗಿ ಆ ಪಾತ್ರಧಾರಿ ಅದರೊಳಗೆ ಎಷ್ಟು ಸೇರ್ಕೊಂಡು ಹೋಗಿರ್ತಾನೆ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂದರೆ ತನ್ನ ನಿಜ ವ್ಯಕ್ತಿತ್ವ ಏನಿದೆಯಲ್ಲ ಅದನ್ನು ನೈಜ ವ್ಯಕ್ತಿತ್ವವನ್ನು ಮರೆ ಮಾಡಿ ಶ್ರೀರಾಮಚಂದ್ರ ಇದ್ದರೆ ಎದುರು ಯಾವ ರೀತಿಯಾಗಿ ವರ್ತನೆ ಆಗ್ತಿತ್ತೋ ಆ ರೀತಿಯಾಗಿ ಮಾಡಿ ಪ್ರೇಕ್ಷಕರಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ ಅದರಂತೆ ಭಗವಂತ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ ಸಜ್ಜನರಿಗೆ ಆನಂದದಾಯಕವಾಗಿರ್ತಕ್ಕಂಥದ್ದು ನಾಟಕದಲ್ಲಿ ಪ್ರತಿ ದೃಶ್ಯ ಪ್ರತಿ ಮಾತು ಅಲ್ಲಾಗ್ತಕ್ಕಂಥ ಹುಟ್ಟು ಸಾವು ಹೊಡೆದಾಟ ಇರ್ಬೋದು ಬಡಿದಾಟ ಇರ್ಬೋದು ಯುದ್ಧದ ಪ್ರಸಂಗ ಇರ್ಬೋದು ಸಂಹಾರದ ಕಾರ್ಯ ಇರ್ಬೋದು ಎಲ್ಲ ಪ್ರತಿಯೊಂದು ಸೀನ್ ಅಂತ ಏನು ಹೇಳಿತೀವಿ ದೃಶ್ಯಗಳು ಅದೆಲ್ಲವೂ ಕೂಡ ಪ್ರೇಕ್ಷಕನಿಗೆ ಮನರಂಜನೆ ಸಂತೋಷವನ್ನ ಎಂಟರ್ಟೈನ್ಮೆಂಟ್ ಹೇಗೆ ಆಗುತ್ತೋ ಹಾಗೆ ಜ್ಞಾನಿಗಳಿಗೆ ಮತ್ತು ಸಜ್ಜನರಿಗೆ ಭಗವಂತನ ಎಲ್ಲ ಕಾರ್ಯಗಳು ಕೂಡ ಆನಂದಕರವಾಗ್ತಕ್ಕಂಥದ್ದು ಹೀಗೆ ಜ್ಞಾನಿಗಳಿಗೆ ಆನಂದಕರ ಅನಿಸಿದ ಮೇಲೆ ಭಗವಂತನಿಗೆ ದುಃಖ ಅನ್ನಿಸೋದು ಸಾಧ್ಯ ಇಲ್ಲ ಪ್ರೇಕ್ಷಕರೇ ಮಾತ್ರ ಅಲ್ಲ ಸ್ವತಃ ನಟನಿಗೆ ಅದು ತನಗೆ ಆನಂದದಾಯಕ ಅನ್ನೋ ರೀತಿಯಲ್ಲಿ ಈ ಪಾತ್ರವನ್ನು ನಾನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಅವನಿಗೆ ಆನಂದ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಲ್ಲ ಅದೇ ರೀತಿಯಾಗಿ ಪರಮಾತ್ಮನ ಪ್ರತಿಯೊಂದು ಕಾರ್ಯವೂ ಕೂಡ ಆನಂದೋದ್ರೇಕದಿಂದಲೇ ನಡೆಯುವಂಥದ್ದು ಪರಮಾತ್ಮ ಸರ್ವಶಕ್ತ ಸರ್ವ ಈ ಪಾತ್ರಧಾರಿ ಅವನ ಪಾತ್ರವನ್ನು ನೈಜವಾಗಿ ಬರುವಂತೆ ನಿರ್ವಹಣೆ ಮಾಡಿದಾಗ ಮಾತ್ರ ಪ್ರೇಕ್ಷಕರಿಗೆ ಆನಂದ ಅನ್ನೋದಾಗೋದು ಆ ರೀತಿಯಾಗಿ ಪಾತ್ರಾಭಿನಯವನ್ನು ಮಾಡ್ತಾನೆ ಈ ಅಭಿನಯದ ಮೋಡಿಗೆ ಪ್ರೇಕ್ಷಕನಾಗಿರ್ತಕ್ಕಂಥವನ್ನ ಮೈ ಮರೆತು ತನಗೆ ತಾನು ಅರಿವಿಲ್ಲದೆ ಇದ್ದಂಗೆ ಆನಂದಮಯನಾಗಿರ್ತಕ್ಕಂಥ ಆ ಪ್ರಪಂಚದಲ್ಲಿ ಲೀನಾಗಿ ಹೋಗ್ತಾನೆ ಹೀಗೆ ಪ್ರಮೋಷ ವೈಸುವ ಈ ರೀತಿಯಾಗಿ ಪ್ರೇಕ್ಷಕರಿಗೆ ಆ ಪಾತ್ರದಿಂದ ಹೇಗೆ ಮನರಂಜನೆ ಅನ್ನೋದು ಸಿಗ್ತಾ ಇದೋ ಹಾಗೆ ಜ್ಞಾನಿಗಳಿಗೆ ಪರಮಾತ್ಮನ ಅಚಿಂತ್ಯಾದ್ಭುತವಾಗಿರ್ತಕ್ಕಂಥ ಬಹು ರೂಪ ಬಹು ಮಾತಿನಿಂದ ಅವನ ಮತ್ತೆ ಅಚಿಂತ್ಯದ್ಭುತ ಮಹಿಮೆಯ ಸ್ಮರಣೆ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇದೆ ಹೀಗೆ ಪರಮಾತ್ಮ ಚೇತನಾಚೇತನ ಎಲ್ಲರೊಳಗೂ ಬಿಂಬ ರೂಪದಿಂದ ಇರ್ತಾನೆ ಭಗವಂತ ಈ ಜಗತ್ತೇ ಒಂದು ಪರಮಾತ್ಮನಿಗೆ ನಾಟಕ ರಂಗ ಇದ್ದಂಗೆ ಈ ಬಾಹ್ಯವೇಷ ಎಲ್ಲರ ಆಡ್ತಕ್ಕಂಥ ಮಾತುಗಳು ಎಲ್ಲವೂ ಕೂಡ ಅರ್ಥವತ್ತಾಗೋ ಹೇಗೆ ಅಂದರೆ ಪರಮಾತ್ಮನಿಂದ ಮಾತ್ರ ಹೀಗೆ ಭಗವಂತ ಅನೇಕ ಜೀವರಾಶಿಗಳಲ್ಲಿ ಅನಂತಾನಂತ ಜೀವರಾಶಿಗಳಲ್ಲಿ ಬಹು ರೂಪಗಳಿಂದ ಬಹು ಮಾತಗಳಿಂದ ಜಗತ್ತನ್ನೇ ಒಂದು ನಾಟಕ ರಂಗವನ್ನಾಗಿ ಪರಿವರ್ತನೆಯನ್ನು ಮಾಡ್ತಾನೆ ಇಲ್ಲಿ ಪ್ರೇಕ್ಷಕರು ಯಾರು ಜಗತ್ತಿನಲ್ಲಿ ಅಂದರೆ ಸಹೃದಯರಾಗಿರ್ತಕ್ಕಂಥ ಜ್ಞಾನಿಗಳೇ ಪ್ರೇಕ್ಷಕರು ರಮಾಬ್ರಹ್ಮಾದಿಗಳು ಅದೇ ರೀತಿಯಾಗಿ ಎಲ್ಲ ದೃಢಜೀವರ ಪರ್ಯಂತ ಎಲ್ಲ ಚೇತನರು ಕೂಡ ಈ ಜಗತ್ತು ನಾಟಕ ರಂಗದಲ್ಲಿ ಪ್ರೇಕ್ಷಕ ವರ್ಗದಲ್ಲಿರ್ತಕ್ಕಂಥದ್ದು ಇಲ್ಲಿ ಬಹು ಅಂತ ಒಂದು ಕಲ್ಪನೆ ಬರಬೇಕು ಅಂತಾದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಪ್ರತೀ ಯೋನಿಯೊಳಗೂ ಕೂಡ ಅಸಂಖ್ಯವಾಗಿರ್ತಕ್ಕಂಥ ವೈವಿಧ್ಯತೆಯಿಂದ ಇರ್ತಕ್ಕಂಥ ಜೀವ ಸಂಕುಲವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಆ ಎಂಬತ್ತು ಲಕ್ಷ ರಾಶಿಗಳನ್ನು ಸ್ಥೂಲವಾಗಿ ಸ್ವೇದಜ ಉದ್ಬೀಜ ಅಂಡಜ ಜರಾಯುಜ ಸ್ವೇದಜ ಅಂದರೆ ಬೆರಳಿ ಬೆಬರಿನಿಂದ ಹುಟ್ಟಿರ್ತಕ್ಕಂಥದ್ದು ಉದ್ಬೀಜ ಅಂದರೆ ಭೂಮಿಯನ್ನು ಸೀಳಿ ಹೊರಗೆ ಬಂದಿರತಕ್ಕಂಥ ಸಸ್ಯ ಸಂಕುಹುಳಗಳು ಸ್ಥಾವರಾದಿಗಳು ಅಂಡಜ ಅಂದರೆ ಮೊಟ್ಟೆ ಹೊಡೆದು ಹೊರಗೆ ಬರ್ತಕ್ಕಂಥದ್ದು ಜಲಾಯುಜ ಅಂದರೆ ಮನುಷ್ಯನಂತೆ ಸಸ್ತನಿಗಳು ಈ ರೀತಿಯಾಗಿ ಅಸಂಖ್ಯಾತ ಜೀವರಾಶಿಗಳನ್ನು ನಿರ್ಮ ಸೃಷ್ಟಿಗೆ ತರ್ತಾನೆ ಭಗವಂತ ವಿಷ್ಣು ಪುರಾಣ ತಿಳಿಸ್ತಾ ಇದೆ ಜಲಜ ನವಲಕ್ಷಾಣಿ ಅಂತ ಜಲಚರ ಪ್ರಾಣಿಗಳಲ್ಲಿ ಒಂಬತ್ತು ಲಕ್ಷ ಜೀವ ವೈವಿಧ್ಯ ಅನ್ನೋದಿದೆ ಸ್ಥಾವರ ಲಕ್ಷ ವಿಂಶತಿ ಮರಗಿಡಗಳಲ್ಲಿ ಸ್ಥಾವರಗಳಲ್ಲಿ ಇಪ್ಪತ್ತು ಲಕ್ಷ ಲಕ್ಷ ವಿಂಶತಿ ಅಂದರೆ ಇಪ್ಪತ್ತು ಲಕ್ಷ ವೈವಿಧ್ಯವಾಗಿರ್ತಕ್ಕಂಥ ಜೀವ ಸಂಕುಲ ಇದೆ ಕೃಮಯೋ ರುದ್ರ ಸಂಖ್ಯಾಹ ಕ್ರಿಮಿಗೀಟಗಳಲ್ಲಿ ಹನ್ನೊಂದು ಲಕ್ಷ ರುದ್ರ ಅಂದರೆ ಏಕಾದಶ ರುದ್ರಂತ ಹೇಳ್ತೀವಲ್ಲ ಹಾಗೆ ಹನ್ನೊಂದು ಲಕ್ಷ ಸಂಖ್ಯೆಯಿಂದ ಇರ್ತಕ್ಕಂಥ ವೈವಿಧ್ಯತೆ ಇದೆ ಪಕ್ಷಿಣಾಮ್ ದಶ ಸಂಕುಲಂ ದಶಲಕ್ಷಕಂ ಹತ್ತು ಲಕ್ಷ ಪಕ್ಷಿಗಳ ವೈವಿಧ್ಯತೆ ಅಷ್ಟು ಸೃಷ್ಟಿ ತ್ರಿಂಶ ಲಕ್ಷ ಅಣಿ ಪಶವಃ ಮನುಷ್ಯರಲ್ಲಿ ಮೂವತ್ತು ಲಕ್ಷ ಚತುರ್ ಲಕ್ಷ ಅಣಿ ಮಾನುಷ ಪಶುಗಳಲ್ಲಿ ಮೂವತ್ತು ಲಕ್ಷ ಮನುಷ್ಯರಲ್ಲಿ ಚತುರ್ ಲಕ್ಷ ಅಣಿ ಮಾನುಷ ನಾಲ್ಕು ಲಕ್ಷ ಜಾತಿಯಿಂದ ಹೀಗೆ ಒಂದೊಂದು ಜಾತಿಯಲ್ಲಿಯೂ ಕೂಡ ಅಪಾರವಾಗಿರ್ತಕ್ಕಂಥ ವೈವಿಧ್ಯತೆ ಅನ್ನೋದಿದೆ ಉದಾಹರಣೆಗೆ ಒಂದು ಮಲ್ಲಿಗೆ ಗಿಡವನ್ನು ತೊಗೊಂಡ್ರೆ ಪ್ರತಿ ಎಲೆಯಲ್ಲೂ ಮತ್ತೆ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ವೈವಿಧ್ಯತೆಗಳು ಅದೇ ರೀತಿಯಾಗಿ ಜೀವರಾಶಿಗಳನ್ನು ತಗೊಂಡ್ರೆ ಎಲ್ಲರೂ ಮನುಷ್ಯರೇ ಎಲ್ಲರೂ ಸ್ತ್ರೀಯರೇ ಅಂತ ತಗೊಂಡರು ಎಲ್ಲ ಏಕರೀತಿಯಾಗಿದೆ ಅಂತ ಬಾಹ್ಯದಿಂದ ನೋಡಲಿಕ್ಕೆ ಕಂಡರೂ ಕೂಡ ಎಲ್ಲರ ಫಿಂಗರ್ ಬೇರೆ ಫೋಟೋ ಬೇರೆ ಹೀಗೆ ಭಗವಂತ ಚಿತ್ರವಿಚಿತ್ರವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಆ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಬಿಂಬರಾಗಿರ್ತಾರೆ ಇದೇ ಬಹು ರೂಪ ಭಗವಂತ ಧಾರಣೆ ಮಾಡಿರ್ತಕ್ಕಂಥ ಬಹು ರೂಪಗಳು ವೇಷಗಳು ಎಲ್ಲರೂ ಆಡ್ತಕ್ಕಂಥ ಮಾತುಗಳೇ ಬಹು ಭಾಷೆಗಳು ಭಗವಂತನ ಮಾತು ಅಂತ ಮೂಕ ಪ್ರಾಣಿಗಳು ಕೂಡ ಕಣ್ಣಿನಿಂದಲೇ ಮಾತಾಡ್ತವೆ ಅಂದರೆ ಕಣ್ಣಿನ ಭಾಷೆ ಮುಖಾಭಿನಯ ಇದೆ ಅಂಗಚೇಷ್ಟೆಯ ಭಾಷೆಗಳು ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ ಆ ರೀತಿಯಾಗಿ ಮರಗಿಡಗಳು ಕೂಡ ಬಹುರೂಪ ಬಹುಮಾತುಗಳಿಗೆ ಮಾರು ಹೋಗುತ್ತೆ ಅಂದರೆ ಅದು ಗುರುತಿಸ್ತಾ ಇದ್ದಾವೆ ಸ್ಥಾವರಗಳಾದರೂ ಕೂಡ ಈ ಚೈ ಚೈತನ್ಯವನ್ನು ಶಕ್ತಿಯನ್ನು ಭಗವಂತ ಕೊಟ್ಟಿಯಾನೆ ಅಂತ ಅದಕ್ಕೆ ಸುಮಧು ಉದಾಹರಣೆಯನ್ನು ತೋರಿಸ್ತಾರೆ ಶ್ರೀಮದ್ ಗೋದಾವರಿ ತೀರದಲ್ಲಿ ಜನತೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಬರಗಾಲದಲ್ಲಿ ಎಲ್ಲ ಮರ ಗಿಡಗಳೆಲ್ಲ ಒಣಗಿ ಹೋಗಿದೆ ಅಂತ ಹೇಳಿದಾಗ ಶ್ರೀಮದ್ ಪ್ರಾರ್ಥನೆ ಮಾಡಿದಾಗ ಅವರು ಸುಶ್ರಾವ್ಯವಾಗಿರ್ತಕ್ಕಂಥ ಸಂಗೀತವನ್ನು ಮಾಡಿ ಆ ಗಾಯನದ ಮೂಲಕ ಮಲಗಿಡಗಳನ್ನು ಚಿಗುರಿಸಿ ಹೂವು ಹಣ್ಣು ಬರೆಸಿದ್ರು ಅಂತ ಕೇಳ್ತೀವಿ ಇದೇನು ಬರೀ ಮಾತಲ್ಲ ಗೀತಾ ಪುಷ್ಪ ಫಲಾವಾಪ್ತಿ ಅಂತ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರಾಚಾರ್ಯರು ಸ್ಥಾವರ ಜಂತುಗಳು ಕೂಡ ಸಂಗೀತ ರಸವನ್ನು ಅನುಭವಿಸ್ತಾವೆ ಸವಿತಾವೆ ಅಂತೇಳೆ ಮರಗಿಡಗಳಿಗೆ ಅಕಾಲದಲ್ಲಿ ಫಲಪುಷ್ಪ ತರಲಿಕ್ಕೆ ದೋಹದ ವಿಧಾನವನ್ನು ಪ್ರಯೋಗ ರತ್ನಾವಲಿ ಅನ್ನೋ ಗ್ರಂಥದಲ್ಲಿ ತಿಳಿಸ್ತಾರೆ ಅಲಂಕೃತರಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಗೆಜ್ಜೆ ಕಟ್ಟಿದ ಹೂವಿನಂಥ ಮೃದುವಾಗಿರ್ತಕ್ಕಂಥ ಪಾದದಿಂದ ತುಳಿದ್ರೆ ಅಶೋಕ ವೃಕ್ಷ ತಕ್ಷಣ ಹೂ ಇದೇ ರೀತಿಯಾಗಿ ಬೇರೆ ಬೇರೆ ಹೂ ಹಣ್ಣುಗಳ ಗಿಡಗಳಿಗೆ ದೋಹದಗಳನ್ನು ಹೇಳ್ತಾರೆ ಅಲಂಕೃತವಾಗಿರ್ತಕ್ಕಂಥ ಮಲ್ಲಿಗೆ ಬಳಿಯನ್ನು ಮಾವಿನ ಮದುವೆ ಮಾಡಿದರೆ ವಿಧಾನದಿಂದನೂ ಕೂಡ ಹೂಗಳನ್ನು ಪಡೀಬೋದು ವಿವಾಹ ಮಂಗಲಾಚಾರ ಗೀತನೆ ಪತ್ಯ ಸಂಯುತ ವೃಕ್ಷೋಣೋ ದ್ವಾಹಿತ ಶ್ಯಾಮ ಛಾಯತೆ ಕುಸುಮಾನ್ವಿತಾತ್ ಹೀಗೆ ಸ್ಥಾವರವಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಮರಗಡೆಗಳಿಗೆ ಹೀಗೆ ಅಂತ ಆದಮೇಲೆ ಜಂಗಮವಾಗಿರ್ತಕ್ಕಂಥ ಪ್ರಾಣಿಗಳಿಗಿನ್ನೇನು ಮನುಷ್ಯರಿಗಿನ್ನೇನು ಹೀಗೆ ಭಗವಂತ ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತನು ದಿನ ಅವರ ಒಳಗೆ ಇರ್ತಾನೆ ಭಗವಂತ ಅಂತ ಜೀವರಿಗೆ ಬಾಹ್ಯ ಶರೀರ ಜಡಶರೀರ ಏನಿದೆ ಮನಸ್ಸು ಮತ್ತೆ ಇಂದ್ರಿಯಗಳು ಇದ್ದರೆ ಮಾತ್ರ ಪ್ರಪಂಚದ ಜ್ಞಾನ ವ್ಯವಹಾರ ಎಲ್ಲ ಲೋಕದ ವ್ಯವಹಾರವನ್ನು ನಡೆಸಲಿಕ್ಕೆ ಸಾಧ್ಯ ಭಗವಂತನೇ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಚೇತನರಿಗೆ ಕೊಟ್ಟಿರತಕ್ಕಂಥದ್ದು ಅವರೊಳಗೆ ಭಗವಂತನೇ ಅಂತರ್ಯಾಮಿಯಾಗಿ ಬಿಂಬ ಅಂತ ಕರೆಸ್ಕೊಂಡಿದ್ದು ಭಗವಂತ ಆ ಜೀವನ ಸ್ವರೂಪ ಯೋಗ್ಯತೆಯಂತೆ ವ್ಯವಹಾರವನ್ನು ಮಾಡಿಸ್ತಾನೆ ಪ್ರೇರಕ ಪ್ರೇರ್ಯ ಎರಡೂ ಅವನೇ ಆಗಿರ್ತಾನೆ ಪ್ರೇರ್ಯ ಪ್ರೇರಕ ಅನು ಈ ರೀತಿಯಾಗಿ ತಾನೇ ಅನಂತ ಬಿಂಬಗಳಲ್ಲಿ ಅನಂತ ಜೀವರಲ್ಲಿ ಬಿಂಬನಾಗಿ ಅನಂತ ಬಿಂಬಾತ್ಮಕ ಅಂತ ಕರೆಸ್ಕೊಂಡು ಬಹು ರೂಪಗಳಿಂದ ತೋಷಿಸುವನು ಹೇಗೆ ಸಂತೋಷ ಪಡಿಸ್ತಾನೆ ಎಂದರೆ ಬಹು ರೂಪಗಳು ಅಂತಾದರೆ ಪತ್ನಿ ಮಿತ್ರ ಪುತ್ರಾದಿಗಳು ಇಟ್ಕೋಬೇಕು ಗೃಹಸ್ಥನ ಅಂತರ್ಯಾಮಿಯಾಗಿ ಗೃಹಸ್ಥ ರೂಪದಿಂದ ವಿಷ್ಣು ಯಜ್ಞದಿಂದ ದೇವತೆಗಳನ್ನು ವೇದಾಧ್ಯಯನದಿಂದ ಋಷಿಗಳನ್ನು ಶ್ರಾದ್ದಗಳಿಂದ ಪಿತೃಗಳನ್ನು ಅನ್ನದಾನದಿಂದ ಮನುಷ್ಯ ಮೊದಲಾಗಿರ್ತಕ್ಕಂಥ ಜೀವರನ್ನು ಸಂತೋಷಪಡಿಸ್ತಾನೆ ಸರ್ವಾಶ್ರಯನಾಗಿದ್ದವನು ಭಗವಂತ ಈ ಅನುಸ್ನಾನವನ್ನು ಯಾರು ಮಾಡ್ತಾರೋ ಅಂತಹ ಗೃಹ ಗೃಹಸ್ಥನಿಗೆ ಯಾವತ್ತೂ ಅನಿಷ್ಟ ಬರಬಾರದು ಅಂತ ದೇವತೆಗಳು ಪರಮಾತ್ಮನನ್ನು ಕುರಿತು ಉಪಾಸನೆ ಮಾಡ್ತಾರೆ ಅಂತ ಗೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೇರ್ ದೇವಾಶ್ರಯೋ ಭವೇದ ತಸಿನಾಶ ಅವಿನಾಶಮಿಚ್ಛಂತಿ ಸ್ವಾಶ್ರಯಸ ಯಥಾಸುರ ಅಂತ ಯಾರು ನಿತ್ಯದೂ ಕೂಡ ನೈವೇದ್ಯ ವೈಶ್ವದೇವ ಬರಿಹರಣ ಎಲ್ಲ ಮಾಡ್ತಾರೋ ಈ ಅನುಸಂಧಾನದಿಂದ ಯಾರು ಈ ರೀತಿಯಾಗಿ ಮಾಡ್ತಾರೋ ಅವನಿಗೆ ಯಾವತ್ತೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಿಷ್ಟಗಳು ಬಾರದೇ ಇರಲಿ ಅಂತ ದೇವತೆಗಳು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆಯೇ ಹೀಗೆ ಭಗವಂತ ಅನಂತ ಜೀವರಾಶಿಗಳ ಬಿಂಬನಾಗಿ ಒಳಗಿದ್ದು ಪ್ರೇರ್ಯ ಪ್ರೇರಕನೋ ತಾನಾಗಿ ಜೀವನಿಗೆ ಗೃಹಸ್ಥಾನ ಆದವನಿಗೆ ವೈಶ್ವದೇವಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕು ಅಂತ ಪ್ರೇರಣೆಯನ್ನು ಮಾಡ್ತಾನೆ ತಾನೆ ಪ್ರೇರ್ಯನಾಗಿ ಇದ್ದು ಸ್ವೀಕಾರ ಮಾಡ್ತಕ್ಕಂಥವನು ಭಗವಂತ ಪ್ರೇರ್ಯನೋ ಅವನೇ ಪ್ರೇರಕನೋ ಅವನೇ ತನ್ನಿಂದನೇ ತಾನು ಮಾಡಿಸ್ಕೊತಾನೆ ತೋಷಿಸುವನು ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತ ಆ ಜೀವರಿಗೆ ಸಂತೋಷವನ್ನು ಕೊಡ್ತಾನೆ ಅವರ ಮನದ ಅಭಿಲಾಷೆಗಳನ್ನು ಆಯಾ ಜೀವನ ಸ್ವರೂಪ ಯೋಗ್ಯತೆಯಂತೆ ಪೂರ್ತಿ ಮಾಡ್ತಾನೆ ಹೀಗೆ ಮಾಡೋದ್ರಿಂದನೇ ಅನಂತ ರೂಪದಿಂದ ಬಿಂಬನಾಗಿ ತಾನಿರೋದ್ರಿಂದನೇ ಪತ್ನಿಯಂತರ್ಗತ ಪತ್ನಿ ರೂಪನಾಗಿರ್ತಕ್ಕಂಥ ಭಗವಂತನ ಇಚ್ಛೆಯಿಂದ ಪತ್ನಿ ಪತ್ನಿಗೆ ಪ್ರಿಯಳಾಗ್ತಾಳೆ ಇಲ್ಲದೇ ಇದ್ರೆ ವಿರಸ ಅನ್ನೋದು ತಲೆದೋರುತ್ತೆ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಆತ್ಮನಸ್ತು ಕಾಮಾಯ ಪುತ್ರಾಹ ಪ್ರಿಯ ಹೀಗೆ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ ಹೀಗೆ ಪರಮಾತ್ಮ ಆ ಜೀವರಿಗೆ ಶರೀರ ಇಂದ್ರಿಯಗಳ ಮೂಲಕ ಸಂತೋಷವನ್ನ ಕೊಡ್ತಾನೆ ಅದೇ ರೀತಿಯಾಗಿ ಜೀವರು ಸಂತೋಷವನ್ನು ಅನುಭವಿಸಿದ್ರೂ ಕೂಡ ಇದೆಲ್ಲ ಭಗವಂತನ ವ್ಯಾಪಾರ ಅನ್ನೋ ತಿಳುವಳಿಕೆ ಅಥವಾ ಜ್ಞಾನಜೀವರಿಗೆ ಇಲ್ಲ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಕೋಗಿಲೆ ತಾನೆಷ್ಟು ಚೆನ್ನಾಗಿ ಹಾಡ್ತಿದ್ದೀನಿ ಅಂತ ಅದಕ್ಕೆ ಗೊತ್ತಿಲ್ಲ ನವಿಲು ತಾನೆಷ್ಟು ಸುಂದರವಾಗಿ ನರ್ತನ ಮಾಡ್ತಿದ್ದೀನಿ ಅನ್ನೋ ಭಾವ ಅದಕ್ಕೆ ಗೊತ್ತಿಲ್ಲ ಅದೇ ರೀತಿಯಾಗಿ ಮನುಷ್ಯರು ಕೂಡ ಕೆಲವು ತಾವೇ ಸುಂದರರು ತಾವೇ ಜ್ಞಾನಿಗಳು ಅಂತ ಸಂಭ್ರಮ ಪಡ್ತಾರೆ ಅದು ಅವರ ಯೋಗ್ಯತೆ ಸರ್ವತಾ ಅಲ್ಲ ಅವರೊಳಗೆ ಭಗವಂತ ಬಿಂಬನಾಗಿ ಇದ್ದು ಅವರ ಯೋಗ್ಯತೆಯನ್ನು ಪ್ರಕಟ ಮಾಡ್ತಾನೆ ಭಗವಂತ ಇಷ್ಟೆಲ್ಲ ಸತ್ಕರ್ಮಗಳನ್ನು ಮಾಡತಕ್ಕಂಥ ಸಾತ್ವಿಕರಲ್ಲಿ ದುಷ್ಕರ್ಮಗಳನ್ನೇ ಮೈಗೂಡಿಸ್ಕೊಂಡಿರ್ತಕ್ಕಂಥ ತಾಮಸರಲ್ಲಿ ಅಂತರ್ಯಾಮಿ ಆಗಿದ್ದರೂ ಕೂಡ ಪರಮಾತ್ಮ ಪೂತಾತ್ಮ ಅತ್ಯಂತ ಪವಿತ್ರನಾಗಿದ್ದಾನೆ ದೋಷದೂರ ಗುಣಪರಿಪೂರ್ಣನಾಗಿದ್ದಾನೆ ಪೂರ್ಣಾನಂದ ಜ್ಞಾನಮಯ ಪರಮಾತ್ಮ ಜಡಭೂತವಾಗಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನ ಇದ್ಯಾವುದೂ ಇಲ್ಲದೇ ಇರತಕ್ಕಂಥ ಸರ್ವ ಜಡಗಳಲ್ಲಿ ವ್ಯಾಪ್ತನಾಗಿದ್ದರೂ ಕೂಡ ಅಲ್ಲಿ ಜಡ ಅಲ್ಲ ಅವನು ಪರಿಪೂರ್ಣ ಆನಂದಮಯನೇ ಪರಿಪೂರ್ಣ ಜ್ಞಾನಮಯನೇ ಆಗಿದ್ದಾನೆ ಭಗವಂತ ಹೀಗೆ ಜಗತ್ತೇ ಒಂದು ನಾಟಕ ರಂಗ ಹೀಗೆ ಬಹು ರೂಪ ಬಹು ಒಬ್ಬ ಪಾತ್ರಧಾರಿ ರೀತಿಯಾಗಿ ನಾಟಕದಲ್ಲಿ ಪ್ರೇಕ್ಷಕರಿಗೆ ಮನರಂಜನೆಯನ್ನು ಕೊಡ್ತಾನೋ ಹಾಗೆ ಭಗವಂತ ಜ್ಞಾನಿಗಳಿಗೆ ಭಗವಂತ ತನ್ನ ಅಚಿಂತೆ ಅದ್ಭುತ ವೈಭವದ ಆ ಜ್ಞಾನವನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಕೊಡ್ತಾನೆ ಈ ರೀತಿ ಉಪಾಸನೆ ಮಾಡಿದವರಿಗೆ ಮನದ ಅಭಿಲಾಷೆಗಳ ಪೂರೈಸುತ್ತಾ ಅವರವರ ಯೋಗ್ಯತಾನುಸಾರ ಮನಸ್ಸಿನ ಅಪೇಕ್ಷೆಯನ್ನು ಪೂರೈಸ್ತಾನೆ ಕೊನೆಗೆ ತತ್ವಜ್ಞಾನ ದ್ವಾರ ಶಾಶ್ವತ ಸುಖ ನಚ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನೇ ಕೊಡಿಸ್ತಾನೆ ಭಗವಂತ ಶ್ರೀಕೃಷ್ಣಾರ್ಪಣಮಸ್ತು